ಶ್ರೀಗುರುಭ್ಯೋ ನಮಃ ಹರಿ ಗಣನಾ ಗಣಪತಿಗೂಂಹವಾಮೇ ಕವಿಂಕವೀನಾಪಮ ಶ್ರವಸ್ತಮ್ ಜ್ಯೇಷ್ಠರ ಬ್ರಹ್ಮಣ ಬ್ರಹ್ಮಣಸ್ಪ ಶೃಣ್ಮೂತಿಭಿ ಸೀದಸದ್ರೀವಿಘ್ನೆ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಪುರಾಣ ಅದರಲ್ಲಿ ಮೊದಲನೇದಾದ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿಮೂರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಮುಂದೆ ಸೂತಪುರಾಣಿಗಳು ಹೇಳ್ತಾರೆ ಗಾಯತ್್ಯಾ ಜಪ ಮಂತ್ರಾಂತ್ಯ ತ್ರಿವರ್ಧ್ವಂ ಮಂತ್ರೇಣ ಸಹ ವೈ ಮಧ್ಯ ರವೇರ್ಜಾ ಅಂದರೆ ಗಾಯತ್್ಯಾ ಜಪ ಮಂತ್ರ ಅಂತೆ ಗಾಯತ್ರಿ ಜಪ ಮಂತ್ರ ಏನು ಗಾಯತ್ರಿ ಜಪ ಮಾಡಿ ಆದ ಮೇಲೆ ಗಾಯತ್ರಿ ಮಂತ್ರದ ಜಪ ಅದರ ಕೊನೆಯಲ್ಲಿ ತ್ರಿ ಪ್ರಾಕ್ ವಿನಿಕ್ಷಿಪೇತ್ ಮೂರು ಬಾರಿ ಪ್ರಾಕ್ ಅಂದರೆ ಪೂರ್ವಾಭಿಮುಖವಾಗಿ ನಿಂತು ಊರ್ಧ್ವಮುಖವಾಗಿ ನೀರನ್ನು ಎರಚಬೇಕು ಮೂರು ಬಾರಿ ಅಂತೇಳಿ ಹೇಳ್ತಾರೆ ಗಾಯತ್ರಿ ಜಪ ಆದ ಮಂತ್ರೇಣ ಸಹ ಚ ಏಕಂ ವೈ ಮಧ್ಯೆ ಅರ್ಘ್ಯಂ ತು ರವೆ ದ್ವಿಜಾ ಬ್ರಾಹ್ಮಣರು ಮಧ್ಯದಲ್ಲಿ ಗಾಯತ್ರಿ ಮಂತ್ರದಿಂದಲೇ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡಬೇಕು ಗಾಯತ್ರಿ ಜಪದ ಮಧ್ಯದಲ್ಲಿ ಅಂತೇಳಿ ಹೇಳ್ತಾರೆ ಮಂತ್ರೇಣ ಸಹ ಆ ಮಂತ್ರದೊಂದಿಗೆ ಚ ಏಕಂ ವೈ ಅರ್ಘ್ಯಂ ಒಂದು ಅರ್ಘ್ಯವನ್ನು ಮಧ್ಯದಲ್ಲಿ ಗಾಯತ್ರಿ ಜಪದ ಮಧ್ಯದಲ್ಲಿ ಕೊಡಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಥ ಜಾತೇಜ ಸಾಯಾಹ್ನೆ ಭುವಿ ಪಶ್ಚಿಮ ದಿಂಗುಖ ಉದ್ಧತ್ಯ ದದ್ಯಾತಸ್ತು ಮಧ್ಯಾಹ್ನ ಗುರಿಥ ಅಂದರೆ ಅಥ ಜಾತೇಜ ಸಾಯಾಹ್ನೆ ಸಾಯಂಕಾಲವು ಬರಲಾಗಲು ಬರಲ್ ಬರಲಾಗಿ ಉಂಟಾಗಲು ಸಾಯಂಕಾಲ ಸಂಜೆ ಹೊತ್ತಿನಲ್ಲಿ ಭುವಿ ಪಶ್ಚಿಮ ದಿಂಗುಖ ಅಂದರೆ ಭೂಮಿಯಲ್ಲಿ ಪಶ್ಚಿಮ ದಿಕ್ಕಿಗೆ ಎದುರಾಕಿ ಎದುರಾಗಿ ಮುಖ ಮಾಡಿಕೊಂಡು ಉದ್ಧತ್ಯ ದದ್ದಾದ ಪ್ರಾತಸ್ತು ಅರ್ಘ್ಯವನ್ನು ಹೇಗೆ ಕೊಡಬೇಕು ಕೆಳಮುಖವಾಗಿ ಅರ್ಘ್ಯವನ್ನು ಕೊಡಬೇಕು ಹ್ಞೂ ಸಾಯಾಹ್ನೆ ಭುವಿ ಹ್ಞೂ ಪಶ್ಚಿಮ ದಿಕ್ಮುಖ ಪಶ್ಚಿಮ ದಿಕ್ಕಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಕೆಳಮುಖವಾಗಿ ಹ್ಞೂ ಪ್ರಾತಸ್ತು ಪ್ರಾತಃ ಮೇಲುಮುಖವಾಗಿ ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ ಅರ್ಘ್ಯವನ್ನು ಮಧ್ಯಾಹ್ನ ಅಂಗುಲಿಭಿಸ್ತಥಾ ಮಧ್ಯಾನದಲ್ಲಿ ಬೆರಳುಗಳಿಂದಲೂ ಅರ್ಘ್ಯವನ್ನು ಕೊಡಬೇಕು ಅಂಥೇಳಿ ಹೇಳ್ತಾರೆ ಅಂಗುಲೀನಾಂಚರಂಧ್ರೇಣ ಲಂಬಂ ಪಶ್ಯೇದ್ದ ದಿವಾಕರಂ ಆತ್ಮ ಪ್ರದಕ್ಷಿಣಂಕೃತ್ವ ಶುದ್ಧಾಚಮನಚರೇತ್ ಬೆರಳುಗಳ ರಂಧ್ರದಿಂದ ಅಂಗುಲೀನಾಂಚರಂಧ್ರೇಣ ಲಂಬಂ ಪಶ್ಯೇತ್ ದಿವಾಕರಂ ಸೂರ್ಯಬಿಂಬವನ್ನು ಮೇಲಕ್ಕೆ ನೋಡಬೇಕು ಬೆರಳಿನೆಡೆಯಿಂದ ಹಸ್ತದ ಹ್ಞೂ ಕೈ ಅಂಗೈಯಲ್ಲಿ ಬೆರಳುಗಳ ಇಡೆಯಿಂದ ಆತ್ಮ ಪ್ರದಕ್ಷಿಣಂಕೃತ್ವ ತಾನೇ ತ ಸ್ವಯಂ ಪ್ರದಕ್ಷಿಣೆಯನ್ನು ಮಾಡಿ ನಿಂತಲ್ಲೆ ಆತ್ಮಪ್ರದಕ್ಷಿಣೆ ಅಂತೇಳಿ ಹೇಳಿದರೆ ಭೂಮಿಗೆ ಎರಡು ವಿಧವಾದ ಚಲನೆ ಇದೆ ನಮಗೆ ಗೊತ್ತು ಒಂದು ಆತ್ಮ ಪ್ರದಕ್ಷಿಣೆ ಅಂದರೆ ಭೂಮಿಯ ಸ್ವ ಏನು ಏನು ಹೇಳ್ತಾರೆ ಅದಕ್ಕೆ ಒಂದು ವಾರ್ಷಿಕ ಚಲನೆ ಒಂದು ದೈನಂದಿನ ಚಲನೆ ಅಂತೇಳಿ ಹೇಳಿದ ಹಾಗೆ ಭೂಮಿ ತನ್ನಷ್ಟಕ್ಕೆ ತಾನೇ ತನ್ನ ಅಕ್ಷದಲ್ಲಿ ಅದು ಸುತ್ತುತ್ತಾ ಇರ್ತದೆ ಅದೇ ರೀತಿ ನಮ್ಮ ಶರೀರದ ಒಂದು ಅಕ್ಷ ಇದೆಯಲ್ಲ ಊರ್ಧ್ವಮುಖವಾದ್ದು ಕಡಗಿನ ಮೇಲೆ ಕದ ಮೇಲಿನ ಕೆಳಕ್ಕೆ ಅರಿತಕ್ಕಂಥ ನಮ್ಮ ಶರೀರದ ಮಧ್ಯೆಯಲ್ಲಿ ಅಕ್ಷ ಅದಕ್ಕೆ ಸುತ್ತು ಬರುವಂಥದ್ದು ಆತ್ಮ ಪ್ರದಕ್ಷಿಣೆ ನಾವೇ ನಿತ್ತಲ್ಲಿಯೇ ಪ್ರದಕ್ಷಿಣೆ ಬರುವಂಥದ್ದು ಒಂದು ಅದನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಆತ್ಮಪ್ರದಕ್ಷಿಣ್ ಕೃತ್ವ ಶುದ್ಧಾಚಮನಮಾಚರೀತ್ ಅದಾದ ಶುದ್ಧಾಚಮನವನ್ನು ಮಾಡಬೇಕು ಮುಹೂರ್ತರುಧ್ಯಾವೃಥ್ ಕಾಲ ಇತ್ಯುಕ್ ದಿನೇತೀತೆ ಯಥ ಕ್ರಮ ಸಾಯಂಕಾಲದಲ್ಲಿ ಸಂಧ್ಯಾಕಾಲಕ್ಕಿಂತಲೂ ಮುಹೂರ್ತಕಾಲಕ್ಕೆ ಮುಂಚೆ ಮಾಡಿದ ಸಂಧ್ಯಾ ಒಂದು ನನಗೆ ಫಲ ಇಲ್ಲ ಸಾಹೂರ್ತಾ ಅರು ಸಾಕಾಲದಲ್ಲಿ ಒಂದು ಮುಹೂರ್ತಕಾಲಕ್ಕಿಂತ ಸಾಯಂ ಸಂಧ್ಯಾಕಾಲಕ್ಕಿಂತ ಒಂದು ಮುಹೂರ್ತ ಕಾಲ ಮೊದಲೇ ಮಾಡಿದರೆ ಹ್ಞೂ ಕೃತ ಸಂಧ್ಯಾ ವೃಥ ಭವಿತ್ ಅಂತಹ ಸಂಧ್ಯಾವನ್ನು ನೀವು ವೃಥ ಮಾಡಿದ ಹಾಗಾಗ್ತದೆ ಫಲವಿಲ್ಲ ಅದಕ್ಕೆ ಅಕಾಲತ್ ಕಾಲ ಇತ್ಯ ದಿನೇ ಅತೀತೆ ಯಥಾಕ್ರಮ ಅಂದರೆ ಹಗಲು ಸಾಂ ಸಂಧ್ಯೆಗೆ ಕಾಲವಲ್ಲ ಹಗಲು ಹಗಲು ಕಳೆದ ಮೇಲೆ ಕ್ರಮವಾಗಿ ಸಂಧ್ಯಾಕಾಲ ಬರ್ತದೆ ಹ್ಞೂ ದಿನೇ ಅತೀತೆ ಯಥಾ ಕ್ರಮ ದಿನ ಅಂದರೆ ಹಗಲು ಹಗಲು ಕಳೆದಂತೆಯೇ ಕ್ರಮಬದ್ಧವಾದಂತಹ ಈ ಕಾಲಂ ಸಂಧ್ಯಾಕಾಲ ಮೂರು ಒದಗಿ ಬರ್ತದೆ ಅಕಾಲತ್ ಕಾಲ ಇತ್ಯ ಅಕಾಲದಿಂದ ಕಾಲವು ಯಾವಾಗ್ತದೆ ಅಂದರೆ ಸಕಾಲ ಸ್ವಯಂ ಸಂಧೆಗೆ ಯಾವುದಾಗ್ತದೆ ಹಗಲು ಕಳೆಯಲಾಗಿ ಹ ಹಗಲು ಮುಗೀತಾ ಇದೆ ಅಂತೇಳಿ ಆಗುವಾಗ ಅದು ನಿಜವಾದ ಕಾಲ ಸಾಯಂಸೆಗೆ ದಿವತೀತೆ ಚ ಗಾಯತ್ೀಂ ಶತ ನಿತ್ಯಂ ಸಮಾಚರೇತ್ ಆದಶಾಹಾತ್ ಪರಾತೀತ ಗಾಯತ್ರಿ ಲಕ್ಷ್ಯ ಅಭ್ಯಸೇತ್ ಹಗಲು ಕಳೆಯಲಾಗಿ ದಿವಾ ಅತೀತೆ ದಿವಾ ಕಾಲ ಅಂದರೆ ಹಗಲು ಅತೀತವಾಗಲು ಕಳೆಯಲಾಗಿ ಗಾಯತ್ರಿ ಶತಮ ನಿತ್ಯಂ ಸಮಾಚರೇತ್ ನಿತ್ಯವೂ ಕೂಡ ಸಂಧ್ಯಾಕಾಲದಲ್ಲಿ ಸಂಜೆಯ ಸಂಧ್ಯಾಕಾಲದಲ್ಲಿ ಸಾಯಂ ಸಂಧ್ಯೆಯಲ್ಲಿ ನೂರು ಗಾಯತ್ರಿ ಜಪವನ್ನು ಮಾಡಬೇಕು ಆದಶಾಹಾತ್ ಪರಾತೀತಂ ಹತ್ತು ದಿನಗಳವರೆಗೆ ಸಂಧ್ಯಾವನೆಯನ್ನು ಆದಾತ್ ದಶ ಆಹಾ ಅಂದರೆ ಹತ್ತು ಹಗಲ್ವೊಂದು ಹತ್ತು ದಿನ ಪರಾತೀತಂ ಗಾಯತ್ರಿ ಲಕ್ಷಭ್ಯಸೇತ್ ಅಂದರೆ ಹತ್ತು ದಿನಗಳವರೆಗೆ ಸಂಧ್ಯಾವನೆಯನ್ನು ಮಾಡದೇ ಇದ್ದರೆ ಆದಶ ಆಹಾತ್ ಪರ ಅತೀತಂ ಕಳೆಯಲಾಗಿ ಹತ್ತು ದಿನಕ್ಕಿಂತ ಹೆಚ್ಚು ಹತ್ತು ದಿನಕ್ಕಿಂತ ಜಾಸ್ತಿ ಸಂಧ್ಯಾ ವಂದನೆ ಮಾಡೋದಿದ್ದರೆ ಗಾಯತ್ರಿ ಲಕ್ಷ್ ಅದಕ್ಕೆ ಪ್ರಾಯಶ್ಚಿತ್ತ ಏನು ಒಂದು ಲಕ್ಷ ಗಾಯತ್ರಿ ಜಪ ಹತ್ತು ದಿವಸ ಹಾಗಾಗಿ ಎಷ್ಟು ಮುಖ್ಯ ಅಂತೇಳಿ ಇದರಲ್ಲಿ ಗೊತ್ತಾಗ್ತದೆ ಸಂಧ್ಯಾ ವಂದನೆ ದ್ವಿಜನಾದವನಿಗೆ ಹ್ಞೂ ಅಂದರೆ ಉಪನೀತನಾದಂಥವನಿಗೆ ಗಾಯತ್ರಿ ಜಪದ ಮಹತ್ವ ಏನು ಹತ್ತು ದಿವಸ ಬಿಟ್ಟರೆ ಅವ್ರು ಮತ್ತೆ ಒಂದು ಲಕ್ಷ ಗಾಯತ್ರಿ ಜಪ ಮಾಡಬೇಕು ಅವನು ಮತ್ತೆ ಟ್ರ್ಯಾಕಿಗೆ ಬರಬೇಕಿದ್ರೆ ಮತ್ತು ಎಂದಿನಂತೆ ಅದರ ಅವನ ಯಾವುದು ಬ್ರಹ್ಮತ್ವ ಉಳಿಬೇಕು ಅಂತಿದ್ರೆ ಒಂದು ತಿಂಗಳು ಸಂಧ್ಯಾವಂದನೇನು ಮಾಡದಿದ್ರೇನು ಮಾಸಾತೀತೇ ತುನಿತ್ಯೇಹಿ ಪುನಶ್ಚೋಪನ ಚರೇತ್ ನೋಡಿ ಈಶೋ ಗೌರಿ ಗುಹೋ ವಿಷ್ಣುರ್ಬ್ರಹ್ಮಚಂದ್ರಶ್ಚ ವೈ ಯಮ ಏವಂ ರೂಪಾಶ್ಚ ವೈ ದೇವಸ್ತರ್ಪಯೇದರ್ಥಸಿದ್ಧೇ ನೋಡಿ ಒಂದು ತಿಂಗಳು ಸಂಧ್ಯಾವಂದನೇನು ಮಾಡದಿದ್ದರೆ ತಿರುಗಿ ಉಪನಯನವನ್ನೇ ಮಾಡಿಕೊಡಬೇಕಾಗ್ತದೆ ಅಂಥ ಪರಿಸ್ಥಿತಿ ಬರ್ತದೆ ಬ್ರಹ್ಮೋಪದೇಶ ಗುಣ ಆಗಬೇಕು ಅವನಿಗೆ ಒಂದು ತಿಂಗಳು ಮಾಡದೇ ಹೋದರೆ ಸಂಧ್ಯಾ ಒಂದನೇ ಒಂದು ವಾರ ಮಾಡದೆ ಹೋದರೆ ಲಕ್ಷ ಗಾಯತ್ರಿ ಜಪ ಮಾಡಬೇಕು ಅದಕ್ಕೆ ಪ್ರಾಯಶ್ಚಿತವಾಗಿ ಈಶ್ವರ ಈಶಃ ಗೌರಿ ಷಣ್ಮುಖ ಗುಹ ಅಂತೇಳಿದರೆ ವಿಷ್ಣು ಹ್ಞೂ ವಿಷ್ಣು ಬ್ರಹ್ಮ ಚತುರ್ಮುಖ ಬ್ರಹ್ಮ ಚಂದ್ರ ಯಮ ಈ ದೇವತೆಗಳನ್ನು ಇಷ್ಟಾರ್ಥ ಸಿದ್ಧಿಗಾಗಿ ನಿತ್ಯವೂ ಪೂಜಿಸಬೇಕು ಸಂಧ್ಯಾ ವಂದನೆ ಅಲ್ಲದೆ ಉಳಿದ ಈ ದೇವತೆಗಳನ್ನು ನಿತ್ಯವೂ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜಿಸಬೇಕು ಏನು ರೂಪಾಂಶ್ಚ ವೈದೇವಾತರ್ಪಯೇತ್ ಅರ್ಥಸಿದ್ಧೇ ಹ್ಞೂ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡೆಯಲಿಕ್ಕಾಗಿ ಬ್ರಹ್ಮ ಅರ್ಪಣದ ಶುದ್ಧಾಚಮನ ಆಚರೇತ್ ಮಾಡಿದ ಕರ್ಮವನ್ನು ಆ ಪರಬ್ರಹ್ಮ ವಸ್ತುವಿಗೆ ಅರ್ಪಿಸಿ ಬಳಿಕ ಶುದ್ಧಾಚಮನವನ್ನು ಮಾಡಬೇಕು ಶುದ್ಧಾಚಮನ ಅಂತ ಹೇಳಿದರೆ ದ್ವಿರಾಚಮನ ಅಂತೇಳಿ ಹೇಳ್ಬೋದು ನಾವು ಕೇವಲ ಆಚಮನ ಅಂತೇಳಿದರೆ ಓ ಓಂ ಋಗ್ವೇದಾಯ ಸ್ವಾಹ ಓಂ ಯಜುರ್ವೇದಾಯ ಸ್ವಾಹ ಆ ಓಂ ಸಾಮವೇದಾಯ ಸ್ವಾಹ ಆ ಅಂತೇಳಿ ಹೇಳುವಂಥದ್ದು ಮೂರು ಸಲ ನೀರು ಕುಡಿಯುವಂಥದ್ದು ಈ ರೀತಿ ಮೂರು ಮಂತ್ರಗಳನ್ನು ಹೇಳಿ ಋಗ್ವೇದ ಯಜುರ್ವೇದ ಸಾಮವೇದಿ ಇದು ಶ್ರೌತಾಚಮನ ಅಂತೇಳಿ ಹೇಳ್ತೇವೆ ಹ್ಞೂ ಅಂದರೆ ವೇದಗಳ ಹೆಸರನ್ನು ಹೇಳುವಂಥದ್ದಲ್ಲಿ ಇನ್ನು ಇನ್ನೊಂದು ಪೌರಾಣಿಕ ಆಚಮನ ಅಂತ ಹೇಳಿದರೆ ನಾರಾಯಣ ಸ್ವಹ ಕೇಶವಾಯ ಸ್ವಹ ಹಾಂ ಅದು ಅಂಥೇಳು ಬರ್ತದೆ ವಿಷ್ಣುವಿನ ಹೆಸರುಗಳು ಅದು ಪೌರಾಣಿಕ ಆಚಮನ ಅಂಥೇಳಿ ಹಾಗೆ ಬೇರೆ ಬೇರೆ ಆಚಮ ಇದೆ ಹ್ಞೂ ಕೇಶವಾಯ ಸ್ವಹ ನಾರಾಯಣ ಸ್ವಹ ಮಾಧವಾಯ ಸ್ವಹ ಹೀಗೆಲ್ಲ ಬರ್ತದೆ ಈಗ ಇದು ಒಂದು ಮೂರು ಸಲ ನೀರು ತಗೊಳ್ಳುವಂಥದ್ದು ಮೂರು ಮಂತ್ರ ಹೇಳಿ ಅದು ಆಚಮನ ಶುದ್ಧಾಚಮನ ಅಂತ ಹೇಳಿದರೆ ಇಲ್ಲಿ ಯಾವುದೇ ಕಾರ್ಯದ ಆರಂಭ ವೈದ್ಯಕ್ತ ಕರ್ಮದ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಮಾಡುವಂಥದ್ದು ಶುದ್ಧಾಚಮನ ಅಂದರೆ ಅಲ್ಲಿ ಆರು ಬಾರಿ ಮಾಡಲಿಕ್ಕೊಂಡು ದ್ವಿರಾಚಮನ ಅಂತ ಹೇಳ್ತೇವೆ ದ್ವಿರಾಚಮ್ಯ ಅಂಥೇಳಿ ಮೂರು ಮೂರು ಆರು ಬಾರಿ ಮಾಡಲಿಕ್ಕಿದೆ ನೀರು ತಗೊಳ್ಳಿಕ್ಕಿದೆ ಮಧ್ಯ ಮಧ್ಯದಲ್ಲಿ ಏನಾದರೂ ಒಂದು ಇದರಿಂದ ಇನ್ನೊಂದಕ್ಕೆ ಒಂದು ಕರ್ಮ ಮುಗಿಸಿ ಇನ್ನೊಂದು ಕರ್ಮ ತೊಡಗುವಾಗ ಅಲ್ಲಿ ಒಂದೇ ಸಲ ಆಚಮನೆ ಮಾಡುವಂಥದ್ದು ಸಾಮಾನ್ಯವಾಗಿ ಮಧ್ಯದಲ್ಲಿ ಅಥವಾ ಒಂದು ಕಾರ್ಯಕರ್ಮದ ಒಳಗಡೆ ವೇದಾಂಗ ಯಾವುದು ವೇದೋಕ್ತ ಕರ್ಮ ಇದೆ ಆ ಕರ್ಮಾಂಗದೊಳಗಡೆ ಕೆಲವು ಕಡೆ ಒಂದು ಸಲ ಆಚಮನೆ ಮಾಡಲಿಕ್ಕೆ ಇರ್ತದೆ ಕೆಲವು ಕಡೆ ಅಲ್ಲಿ ಕೂಡ ದ್ವಿರಾಚಮನ ಬರ್ತದೆ ಶುದ್ಧಾಚಮನ ಅಂದರೆ ನಿಜವಾಗಿ ಇನ್ನೊಂದು ಅರ್ಥ ಏನು ಅಂತ ಶುದ್ಧಕ್ಕಾಗಿ ಆಚಮನ ಅಂದರೆ ಶುದ್ಧಿಗಾಗಿ ನಮ್ಮ ನಾವು ಆಚೆ ಹೋಗಿರ್ತೇವೆ ಅಶುದ್ಧ ಆಗಿರ್ತದೆ ಏನೋ ಒಂದು ಮುಟ್ಟಿರ್ತೇವೆ ಏನೊಂದು ಆಗಿರ್ತದೆ ಹೀಗೆಲ್ಲ ಆದಾಗ ಅದನ್ನು ಈ ಶುದ್ಧಾಚಮನ ಮಾಡುವ ಮೂಲಕ ನಾವು ಶುದ್ಧಿಯನ್ನು ನಮ್ಮ ಬಾ ಶರೀರ ಶುದ್ಧಿಯನ್ನು ಮಾಡಲಿಕ್ಕೆ ಬೇಕಾಗಿ ಯಾವುದೇ ವೇದೋಕ್ತಕರ್ಮವನ್ನು ಮಾಡಲಿಕ್ಕೆ ಅಂತರಂಗ ಬಹಿರಂಗ ಎರಡೂ ಶುದ್ಧಿ ಬೇಕಾಗ್ತದೆ ಹಾಗಾಗಿ ಕೇವಲ ಅಂತರಂಗಶುದ್ಧಿ ಸಾಕಾಗುವುದಿಲ್ಲ ಬಹಿರಂಗ ಶುದ್ಧಿಗಾಗಿ ಶುದ್ಧಾಚಮನವನ್ನು ಮಾಡಬೇಕಾಗ್ತದೆ ತೀರ್ಥದಕ್ಷಿಣತೇ ಮಠೇ ಮಂತ್ರಾಲಯೇ ಬುಧ ತತ್ರ ದೇವಾಲಯ ವಾಪಿ ಗೃಹೇವಾ ದೇವಾನ್ ಸರ್ವಾನ್ ನಮಸ್ಕೃತ್ಯ ಸ್ಥಿರಬುದ್ಧಿ ಸ್ಥಿರಾಸನ ಪ್ರಣವಂ ಪೂರ್ವಮಭ್ಯಸ್ಯ ಪೂರ್ವಮಭ್ಯಸ್ಯ ಗಾಯತ್ರಿಮ್ಯಸೆ ತೋ ನೋಡಿ ತೀರ್ಥ ದಕ್ಷಿಣತಃ ಶ ತೀರ್ಥ ಪ್ರದೇಶದಿಂದ ಯಾವ ತೀರ್ಥ ಹರಿಯುತ್ತಾ ಇರತಕ್ಕಂಥದ್ದು ಇದೆ ಅದರಿಂದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪ್ರಶಸ್ತವಾದ ಮಠೇ ಮಠದಲ್ಲಿಯೋ ಮಂತ್ರಾಲಯದಲ್ಲಿಯೋ ಇಲ್ಲವೇ ದೇವಾಲಯದಲ್ಲಿಯೋ ಹ್ಞೂ ಪರಿಶುದ್ಧವಾದಂತಹ ಮನೆ ಮುಂತಾದ ನಿಯತವಾದಂತಹ ಒಂದು ನಿಗದಿತವಾದಂತಹ ಸ್ಥಿರವಾದಂತಹ ಸ್ಥಳದಲ್ಲಿ ಸ್ಥಿರವಾದ ಆಸನದಲ್ಲಿ ಕುಳಿತು ನಿಯತ ಸ್ಥಳೀಯ ಎಲ್ಲ ದೇವತೆಗಳನ್ನು ನಮಸ್ಕರಿಸಿ ಜ್ಞಾನಿಯಾದವನು ಬುಧ ವಿಬುಧ ಜ್ಞಾನಿಯಾದವನು ಮೊದಲು ದೇವಾನ್ ಸರ್ವಾನ್ ನಮಸ್ಕೃತ್ಯ ಸ್ಥಿರಬುದ್ಧಿ ಸ್ಥಿರಬುದ್ಧಿಯುಳ್ಳವನಾಗಿ ಸ್ಥಿರ ಆಸನ ಸ್ಥಿರವಾದ ಆಸನದಲ್ಲಿ ಕುಳಿತು ಪ್ರಣವಂ ಪೂರ್ವಂ ಅಭ್ಯಸ್ಯ ಮೊದಲಿಗೆ ಓಂಕಾರವನ್ನು ಪ್ರಣವವನ್ನು ಉಚ್ಚರಿಸಿ ಗಾಯತ್ರಿಂ ಅಭ್ಯಸೇತ ತತಃ ಬಳಿಕ ಸ್ಥಿರವಾದ ಶುದ್ಧ ಮನಸ್ಸಿನಿಂದ ಗಾಯತ್ರಿ ಜಪವನ್ನು ಮಾಡಬೇಕು ಅಂದರೆ ತೀರ್ಥ ಹರಿಯುವ ತೀರ್ಥ ಇದ್ದರೆ ಅದಕ್ಕಿಂತ ದಕ್ಷಿಣದಲ್ಲಿ ಅಂತ ಹೇಳ್ತಾರೆ ಜೀವಬ್ರಹ್ಮೈಕ್ಯ ವಿಷಯ ಬುದ್ಧ್ವಾ ಪ್ರಣವ ಅಭ್ಯಸೇತ್ ತ್ರೈಲೋಕ್ಯ ಸೃಷ್ಟಿಕರ್ತಾರಂ ಸ್ಥಿತಿ ಕರ್ತಾರಮಚ್ಯುತ ಜೀವನು ಬ್ರಹ್ಮನೂ ಭಿನ್ನರಲ್ಲ ಜೀವಬ್ರಹ್ಮ ಐಕ್ಯ ವಿಷಯ ಬುದ್ಧ್ವಾ ಅವರ ಸ್ವರೂಪವು ಒಂದೇ ಆಗಿರುವುದು ಎಂಬ ಅರ್ಥವುಳ್ಳ ಓಂಕಾರದ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಓಂಕಾರವನ್ನು ಜಪಿಸಬೇಕು ಜೀವಬ್ರಹ್ಮ ಐಕ್ಯ ವಿಷಯ ಬುದ್ಧ್ವಾ ಪ್ರಣವಂ ಅಭ್ಯಸೇತ್ ಓಂಕಾರದಲ್ಲಿ ನೋಡಿ ಅಕಾರ ಅಕಾರ ವಿಷ್ಣುವಾಚ್ಯ ಅಂತೇಳಿ ಕೂಡ ಹೇಳ್ತಾರೆ ಅಥವಾ ಅಕಾರವು ಋಗ್ೇದವಾಚ್ಯವಾದ್ದು ಉಕಾರವು ಅಂದರೆ ಅಗ್ನಿಮೀ ಈಳೆ ಪುರೋಹಿತ ಯಜ್ಞ ದೇವಮೃತ್ವಿಜಂ ಹೋತರತ್ನಧಾತಮ್ ಅಗ್ನಿ ಪೂರ್ವೆಭಿರ್ ಋಷಿಭಿರೇಡ್ಯೋ ನೂತನೈಋಋತ ಸ ದೇವಾಹವಕ್ಷತಿ ಅಂತೇಳಿ ಋಗ್ವೇದದಲ್ಲಿ ಬರ್ತದೆ ಮೊದಲಿಗೆ ಹಾಗೆ ಇದು ಅಕಾರದಿಂದ ಆರಂಭ ಆಗ್ತದೆ ಅಗ್ನಿಮೀಳೆ ಅಂಥೇಳಿ ಹಾಗೇ ಯಜುರ್ವೇದ ಈಕಾರದಲ್ಲಿ ಆರಂಭ ಆಗ್ತದೆ ಇಷೇತ್ವರ್ಜೆತ್ವ ಪವಸ್ಥೋ ಪೇವೋವಸವಿತ ಪ್ರಾರ್ಪಯ ದುಶ್ರೇಷ್ಠತಮಾಯ ಕರ್ಮಣಿ ಅಂಥೇಳಿ ಬರ್ತದೆ ಅಂದರೆ ಆ ಸವಿತ್ರು ಪ್ರಸ ನಮ್ಮನ್ನೆಲ್ಲ ಹುಟ್ಟಿಸಿದಂತಹ ಪ್ರಸವಕ್ಕೆ ಕಾರಣವಾದಂತಹ ಯಾವ ಮೂಲ ಪರಬ್ರಹ್ಮ ಇದ್ದಾನೆ ಅವನು ನಮ್ಮನ್ನು ಸತ್ಕರ್ಮಗಳಲ್ಲಿ ಪ್ರಚೋದಿಸಲಿ ಸತ್ಕರ್ಮವನ್ನು ಮಾಡೋದಕ್ಕಾಗಿ ಸತ್ ಚಿಂತನೆಗಳನ್ನು ಮಾಡೋದಕ್ಕಾಗಿ ನಮ್ಮನ್ನು ಪ್ರಚೋದನೆ ಮಾಡಲಿ ಅಂತೇಳಿ ಅಲ್ಲಿ ಕೇಳುವಂಥದ್ದು ಇದು ಯಜುರ್ವೇದದಲ್ಲಿ ಈಕಾರದಿಂದ ಆರಂಭ ಆಗತಕ್ಕಂಥದ್ದು ಅದರಲ್ಲಿ ಕೊನೆಗೆ ಉಕಾರದಲ್ಲಿ ಅಂತ್ಯ ಆಗ್ತದೆ ಸಮುದ್ರೋ ಬಂಧು ಹೂ ಅಂತೇಳಿ ಉಕಾರದಲ್ಲಿ ಮುಗೀತದೆ ಯಜುರ್ವೇದ ಹೀಗೆ ಇಲ್ಲಿ ಆಕಾರದಿಂದ ಆರಂಭವಾದ ಋಗ್ವೇದ ಉಕಾರದಲ್ಲಿ ಯಜುರ್ವೇದ ಕೊನೆಗೊಂಡಿತು ಅಲ್ಲಿಗೆ ಆ ಹೂ ಇಷ್ಟಾಗುವಾಗ ಆ ಹೂ ಮಾ ಅಲ್ವಾ ಓಂಕಾರ ಆ ಹೂ ಇಷ್ಟಾಗುವಾಗ ಋಗ್ವೇದಿ ಯಜುರ್ವೇದ ಎರಡು ಮುಗಿಯಿತಲ್ಲಿಗೆ ಇದರ ಆದಿ ಅದರ ಅಂತ್ಯ ಅದರ ನಡುವೆ ಇದು ಬರ್ತದೆ ಸಂಪೂರ್ಣ ಋಗ್ವೇದಿ ಯಜುರ್ವೇದ ಆ ಹೂ ಮಾ ಅಂತ ಹೇಳಿದರೆ ಅಂಥೇಳಿ ಇದು ಅನುಸ್ವಾರ ಅನುನಾಸಿಕ ಅಥವಾ ಅನುಸ್ವಾರ ಎರಡೂ ಹೌದು ಅನುನಾಸಿಕ ಅಂದರೆ ಇಲ್ಲಿ ಇದು ಹೆಚ್ಚು ಬರುವಂಥದ್ದು ನಾದದಲ್ಲಿ ಅಂದರೆ ಸಂಗೀತದಲ್ಲಿ ಇದು ಸಂಗೀತ ಪ್ರಧಾನವಾದ್ದು ಯಾವುದು ಗಾನ ಗಾಯನ ಪ್ರಧಾನವಾದದ್ದು ಗೆಯವಾದ್ದು ಗೆಯ ಪ್ರಧಾನ ಅಥವಾ ಸಂಗೀತ ಪ್ರಧಾನವಾದದ್ದು ಸಾಮವೇದ ಹಾಗಾಗಿ ಅದರಲ್ಲಿ ಸಾಮವೇದವು ಬಂತು ಹೀಗೆ ಆ ವು ಮಾ ಇದರಲ್ಲಿ ಋಕ್ಕಿಯಜು ಸಾಮ ಮಂತ್ರಗಳೆಲ್ಲ ಬಂತು ಹಾಗಾಗಿ ಅದು ಓಂಕಾರ ಈ ಮೂರು ಈ ಎಲ್ಲ ರೀತಿಯ ವೇದಗಳ ಮೂಲ ಅಂತೇಳಿ ಹೇಳ್ತಾರೆ ಪ್ರಣವ ಓಂಕಾರ ಹೀಗೆ ಈ ಓಂಕಾರದ ಅರ್ಥ ಏನು ಜೀವ ಬ್ರಹ್ಮದ ಐಕ್ಯ ವಿಷಯವನ್ನು ನಾವು ತಿಳ್ಕೊಂಡು ಓಂಕಾರವನ್ನು ಅಭ್ಯಾಸ ಮಾಡಬೇಕು ಉಚ್ಚಾರ ಮಾಡಬೇಕು ತ್ರೈಲೋಕ್ಯ ಸೃಷ್ಟಿ ಸ್ಥಿತಿ ಕರ್ತಾರಮಚ್ಯುತಂ ಅಂದರೆ ನಾವು ಈಗಾಗಲೇ ಹೇಳಿದ ಹಾಗೆ ಜೀವನೂ ಬ್ರಹ್ಮನು ಭಿನ್ನರಲ್ಲ ಅಂತ ಹೇಳಿದ್ರೇನು ತಂದೆಯೂ ಮಗನೂ ಬೇರೆ ಬೇರೆ ಅಲ್ಲ ಅಂದರೆ ಏನರ್ಥ ವ್ಯಾವಹಾರಿಕವಾಗಿ ಬೇರೆ ಬೇರೆ ಕಂಡ್ರೂ ತನು ವಿಸ್ತಾರೆ ಎನ್ನತಕ್ಕಂಥ ದೃಷ್ಟಿಯಲ್ಲಿ ತನಾಯಹ ಅಂತೇಳಿ ಬರ್ತದೆ ಅಂದರೆ ನಮ್ಮ ದೇಹದ ತಂದೆಯ ದೇಹದ ವಿಸ್ತಾರವೇ ಅಂದರೆ ಎಕ್ಸ್ಟೆನ್ಷನ್ ನಾವೇನು ಎಕ್ಸ್ಟೆನ್ಷನ್ ಕೋಡ್ ಕೊಡ್ತೇವೆ ಫೋನಲ್ಲಿ ಹ್ಞೂ ಮೇನ್ ಒಂದು ಫೋನ್ ನಂಬರ್ ಇರುತ್ತೆ ಅಲ್ಲಿಂದ ಇನ್ನೊಂದು ಎಕ್ಸ್ಟೆನ್ಷನ್ ಕೊಡಿ ಅಂತೇಳಿ ಹೇಳ್ತಾರೆ ಅಂದ ಅದು ಅದು ಎಲ್ಲಿಗೆ ಅದು ಎಕ್ಸ್ಟೆನ್ಷನ್ ಅಂದರೆ ಇಂಟರ್ಕಾಮ್ ಅದು ಆ ಒಂದು ಕಚೇರಿಯ ಅಥವಾ ಆ ಒಂದು ಸಂಸ್ಥೆಯ ಒಳಗಡೆ ಇರ್ತದೆ ಅದು ಹಾಗಾಗಿ ಅದು ಬೇರೆ ಅಲ್ಲ ಇದರದ್ದೇ ಒಂದು ಅಂಗ ಇದರದ್ದೇ ಒಂದು ಭಾಗ ಅಂತೇಳಿ ಹೇಳಿದೆ ಅಥವಾ ಇದರದ್ದೇ ಒಂದು ವಿಸ್ತಾರ ವಿಸ್ತೃತ ಎಕ್ಸ್ಟೆನ್ಷನ್ ಹಾಗಾಗಿ ಈ ಆತ್ಮ ಎನ್ನತಕ್ಕಂಥದ್ದು ಕೂಡ ಹಾಗೆ ಪರಮಾತ್ಮ ಪರಮಾತ್ಮನ ಒಂದು ಎಕ್ಸ್ಟೆನ್ಷನ್ ಯಾವುದು ಆತ್ಮ ಉದಾಹರಣೆಗೆ ಮರದ ಒಂದು ದೊಡ್ಡ ಮರ ಇದೆ ಆ ಮರದ ಒಂದು ಗೆಲ್ಲು ಹೇಗೆ ಚಾಚಿಕೊಳ್ತದವ ಹೊರಕ್ಕೆ ಮರದ ಕೇಂದ್ರ ಭಾಗದಿಂದ ಗೆಲ್ಲು ಹೇಗೆ ಹೊರಕ್ಕೆ ಚಾಚಿಕೊಳ್ತದೋ ಅದೇ ರೀತಿಯಲ್ಲಿ ಪರಮಾತ್ಮನ ಎಂಬಂತಹ ಮಹಾವೃಕ್ಷ ಅಂತೇಳಿ ನಾವು ಕಲ್ಪಿಸಿ ಕಲ್ಪಿಸಿಕೊಂಡ್ರೆ ಅದರಿಂದ ಅನೇಕ ಶಾಖೋಪಶಾಖಗಳು ಹಬ್ಬುತ್ತದೆ ಬೇರೆ ಬೇರೆ ಸೃಷ್ಟಿಯ ರೂಪದಲ್ಲಿ ಬೇರೆ ಬೇರೆ ಜೀವರ ರೂಪದಲ್ಲಿ ಅಂತೇಳಿ ನಾವು ಕಲ್ಪನೆ ಮಾಡಿಕೊಳ್ಬೋದು ಹೀಗೆ ಅದೆರಡೂ ಕೂಡ ಒಂದೇ ಹೇಗೆ ಸೂರ್ಯ ಮತ್ತು ಆತನ ಶಾಖ ಬೇರೆ ಅಲ್ವೋ ಅದು ಮತ್ತು ಸರ್ ಸುಡುವ ಗುಣ ಬೇರೆ ಅಲ್ವೋ ಅದೇ ರೀತಿಯಲ್ಲಿ ಪರಮಾತ್ಮ ಮತ್ತು ಇವನು ನಾವೇನು ಜೀವ ಅಥವಾ ಜೀವಾತ್ಮ ಅಂತೇಳಿ ಹೇಳ್ತೇವೆ ಅದು ಬೇರೆ ಅಲ್ಲ ಅಂದರೆ ಇದಿಲ್ಲದೆ ಅಂದರೆ ಹೇಗೆ ಸಮುದ್ರ ಮತ್ತು ತೆರೆ ಇದೆಯೋ ಸಮುದ್ರಕ್ಕೂ ತೆರೆಗೂ ಈಗ ಸಮುದ್ರ ಇಲ್ಲದಿದ್ದರೆ ತೆರೆಯೇ ಇಲ್ಲ ಹಾಗೇ ಪರಮಾತ್ಮ ಇಲ್ಲದಿದ್ದರೆ ಜೀವಾತ್ಮ ಎನ್ನತಕ್ಕಂಥದ್ದು ಇಲ್ಲ ಅಂದರೆ ಪರಮಾತ್ಮನೇ ಜೀವಾತ್ಮನಾಗಿ ವ್ಯಕ್ತವಾಗುವಂಥದ್ದು ಪರಮಾತ್ಮನೇ ಸ್ವತಃ ವ್ಯಕ್ತವಾಗದಿದ್ದರೂ ಅವ್ಯಕ್ತವಾಗಿದ್ದರೂ ಜೀವನಾಗಿ ಜೀವಾತ್ಮನಾಗಿ ವ್ಯಕ್ತವಾಗ್ತಾನೆ ಅವನ ವ್ಯಕ್ತರೂಪ ಇದು ಸಾಕಾರ ಜೀವಾತ್ಮ ಅಂದರೆ ಪಂಚ ಪಾಂಚಭೌತಿಕ ಶರೀರದ ಮೂಲಕ ಅವನು ನಮ್ಮ ನಿಮ್ಮೆಲ್ಲರ ರೂಪದಲ್ಲಿ ಜಗತ್ತಿನಲ್ಲೆಲ್ಲ ವ್ಯಾಪ್ತವಾಗಿದ್ದಾನೆ ಪರಮಾತ್ಮ ಜೀವಬ್ರಹ್ಮೈಕ್ಯ ಈ ರೀತಿಯಾಗಿ ತಿಳ್ಕೊಂಡು ಪ್ರಣವವನ್ನು ಓಂಕಾರವನ್ನು ಅಭ್ಯಾಸ ಮಾಡಬೇಕು ತ್ರೈಲೋಕ್ಯ ಸೃಷ್ಟಿಕರ್ತಾರಂ ಸ್ಥಿತಿ ಕರ್ತಾರಂ ಅಚ್ಯುತಂ ಅಂದರೆ ಆ ನಾಶವಿಲ್ಲದವನು ಮೂರು ಲೋಕಗಳನ್ನು ಸೃಷ್ಟಿಸುವಂತಹ ಬ್ರಹ್ಮ ಅವುಗಳನ್ನು ಪಾಲಿಸುವಂತಹ ವಿಷ್ಣು ಸಂಹರ್ತಾರಂ ತಥಾ ಸಂಹಾರ ಮಾಡುವಂತಹ ರುದ್ರ ಹ್ಞೂ ಪ್ರಳಯಕಾಲದಲ್ಲಿ ಸ್ವಪ್ರಕಾಶಮುಪಾಸ್ಮಹೀ ಅಂತಹ ಅಗ್ನಿಯಂತೆ ಪ್ರಕಾಶರೂಪನೂ ಆದಂತಹ ಸ್ವಪ್ರಕಾಶ್ ನಮ್ಮೊಳಗಿರತಕ್ಕಂತಹ ಅನ್ ಅದೇ ಪ್ರಕಾಶ ಹ್ಞೂ ಸ್ವಪ್ರಕಾಶ ಅಂದರೆ ಆತ್ಮಪ್ರಕಾಶ ಅದನ್ನೇ ಉಪಾಸನೆ ಮಾಡುತ್ತೇನೆ ಅಂತಹ ಆದಂತಹ ರುದ್ರ ಇವರನ್ನು ಉಪಾಸಿಸ್ತೇನೆ ಅಂತೇಳಿ ಹೇಳ್ತೀವಿ ಜ್ಞಾನ ಕರ್ಮೇಂದ್ರಿಯಣಾಂಚವನು ವೃತ್ತಿರ್ಧಿ ಮನೋ ಧ್ಯಥ ಅಂದರೆ ನೋಡಿ ಸೃಷ್ಟಿಕರ್ತನಾದ ಬ್ರಹ್ಮ ಸ್ಥಿತಿಕರ್ತನಾದ ಅಚ್ಚುತ ವಿಷ್ಣು ಸಂಹಾರ ಮಾಡತಕ್ಕಂತಹ ರುದ್ರ ಹಾಗೆ ಸ್ವಪ್ರಕಾಶಂ ಅಂದರೆ ನಮ್ಮ ಆತ್ಮಜ್ಯೋತಿ ಸ್ವಪ್ರಕಾಶ ಇವೆಲ್ಲವನ್ನೂ ಕೂಡ ಒಂದಾಗಿ ನಾವು ಉಪಾಸನೆ ಮಾಡ್ತೇವೆ ಹ್ಞೂ ಅದೆಲ್ಲವೂ ಒಂದೇ ಚೈತನ್ಯ ಶಕ್ತಿ ಅದೇ ನನ್ನೊಳಗೂ ಇದೆ ಎನ್ನತಕ್ಕಂಥ ಭಾವನೆಯಿಂದ ನಾವು ಉಪಾಸನೆ ಮಾಡ್ತೇವೆ ಅದೇ ಚರಮಾದ್ವೈತ ಕೇವಲಾದ್ವೈತ ಶುದ್ಧಾದ್ವೈತ ಭಾವನೆ ಹ್ಞೂ ಜೀವ ಬ್ರಹ್ಮಯುವನ ಅಪರಹ ಎನ್ನತಕ್ಕಂಥದ್ದು ಯಾಕಂದರೆ ವ್ಯಾವಹಾರಿಕವಾಗಿ ಪ್ರತ್ಯೇಕತೆ ಕಂಡರೂ ಪಾರಮಾರ್ಥಿಕವಾಗಿ ಆತ್ಯಂತಿಕವಾಗಿ ನೋಡಿದರೆ ಎಲ್ಲ ಉಪನಿಷತ್ತುಗಳು ಹೇಳುವಂಥದ್ದು ಇದನ್ನೇ ಯಾವುದು ಪರಮಾತ್ಮನೇ ನಮ್ಮೊಳಗೆ ಇಟ್ಟಿದ್ದಾನೆ ಅಡಗಿದ್ದಾನೆ ಅವನ ಚೈತನ್ಯ ಶಕ್ತಿಯಿಂದಲೇ ನಮ್ಮ ಶರೀರವು ಈ ಕ್ರಿಯೆ ಕರ್ಮಗಳನ್ನು ಮಾಡ್ತಾಯಿದೆ ಅಂಥೇಳಿ ಆದರೆ ಇನ್ನು ಹೇಗೆ ಬೇರೆ ಆಗ್ತದೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಅಂತೇಳಿದರೆ ಯಾರು ಪರಮಾತ್ಮನೇ ಇರ್ತಕ್ಕಂಥದ್ದು ನಮ್ಮೊಳಗೆ ಹಾಗಾಗಿ ಭೇದ ಇಲ್ಲ ಹಾಗಂತೇಳಿ ನಾನೇ ಪರಮಾತ್ಮ ಅಂತೇಳಿ ಹೇಳುವುದಲ್ಲ ನಾವು ಪಾಂಚಭೌತಿಕ ಶರೀರ ಮಾತ್ರ ಕಾಣುವಂಥದ್ದು ನಮ್ಮನ್ನು ನಡೆಸು ನುಡಿಸುವಂಥ ನಾವು ಕೇವಲ ಬೊಂಬೆಗಳು ನಮ್ಮೊಳಗೆ ನಮ್ಮನ್ನು ನುಡಿಸುವಂಥ ಶಕ್ತಿ ನಡೆಸುವಂಥ ಶಕ್ತಿ ಯಾವುದಿದೆಯೋ ಅದೇ ಪರಮಾತ್ಮ ಹೀಗೆ ಇಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋಣ ಅಂಥೇಳಿ ಇಲ್ಲಿ ಬರ್ತದೆ ಮುಂದಿನ ಮುಂದೆ ನೋಡೋಣ ಹರೇರಾಮ ಶಿವಾರ್ಪಣ